ಓರುಭ್ಯೋ ನಮಃ ಹರಿ ಓಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂಭೆ ಪುನಚ ಶಿವಮಹಾಪುರದಲ್ಲಿ ಎರಡನೇದಾದಂಥ ರುದ್ರ ಸಂಹಿತೆಯಲ್ಲಿ ಎರಡನೇದಾದಂಥ ಸತೀಖಂಡದಲ್ಲಿ ಮೂವತ್ತೈದನೇ ಅಧ್ಯಾಯ ಶ್ರೀ ಓಂ ನಮಃ ಶಿವಾಯ ಅದರ್ಶ್ರೀ ಶಿವಮಹಾಪುರ ರುದ್ರ ಸಂಹಿತೆಯಂ ಸತೀಂಡೇ ಪಂಚತ್ರಧ್ಯಾ दक्ष उवाच देवरे देव विष्णु दीनबंधो कृपानिधे मम रक्षा विधाव्याताध्वर से अध्वर सहित ना नक्ष अंत के दक्ष देव हर नहीं दीनवत्सव कुणानिधियु नू यज्ञ रक्ष ರಕ್ಷಕಸ್ವಂಮರ್ಮಾತ್ಮಕ ಕೃಪವಿಧೇಯ್ಞೋ ನ ಪ್ರಭೋ ನೀನು ಯೌರಕ್ಷೋನು ಯಜ್ಞಸ್ವರು ಇಂತಹ ನೀನು ಯಜ್ಞ ನಾಶವಂತೆ ಕರ್ಮಿಸಬೇಕು ಅಂತೇಳಿ ಸೂಚಿಸ್ತಾನೆ ಬ್ರಹ್ಮೋವಾ ಬಹು ವಿಧಾ ದಕ್ಷ ಕೃತ್ ವಿಜ್ಞಪ್ತಿ ಪಪಾತಾದವ್ಯಾಕುಲ ಮಾನಸ ಬ್ರಹ್ಮ ಹೇಳ್ತಾನೆ ನಾರದನ ಹತ್ರ ಹೀಗೆ ಬಹುವಿಧವಾಗಿ ವಿಷ್ಣುವಿಗೆ ವಿಜ್ಞಾಪನೆಯನ್ನು ಮಾಡಿಕೊಂಡು ಅವನ ಪಾದಗಳಿಗೆ ಬೀಳ್ತಾನೆ ಭಯವ್ಯಾಕುಲ ಮಾನಸನಾಗಿ ಭಯ ಮತ್ತು ದುಃಖ ಇವುಗಳಿಂದ ಕೂಡಿದಂಥ ಮನಸ್ಸುಳ್ಳವನಾಗಿ ಪಪಾತ ಪಾದಯೋಹು ತಸ್ಯ ಅವನ ಪಾದಗಳಿಗೆ ಪತನ ಹೊಂದುತ್ತಾನೆ ಬೀಳ್ತಾನೆ ಅಂತೇಳಿ ಉತ್ಥಾಪ್ಯ ತತೋ ತೋ ದಕ್ಷಂ ದಕ್ಷ ವಿಕ್ಲಿನ್ನ ಮಾನಸಂ ಶುತ್ವಚ ತದ್ವಾಕ್ಯಂ ಕುಮತೇ ಕುಮತೆರಸ್ಮರ ಕುಮತೇ ಕುಮತೆ ಶಿವಂ ಆ ಕುಮತಿಯ ಕುಬುದ್ಧಿಯುಳ್ಳವನಾದ ದಕ್ಷಣ ಮಾತನ್ನು ಕೇಳಿ ಶಿವನನ್ನು ಸ್ಮರಿಸಿದ ಆಗ ವಿಷ್ಣು ಭಯದಿಂದ ಕಾಲಿಗೆ ಬಿದ್ದಿರುವ ದಕ್ಷಿಣನ ಮೇಲಕ್ಕೆ ಬಿಸಿ ಉತ್ಥಾಪ್ಯ ತಂ ತೋ ವಿಷ್ಣು ದಕ್ಷ ದುಃಖದಿಂದ ಕೂಡಿರತಕ್ಕಂತಹ मन दक्षण मेले कुमते बुद्धियन मात कपदेश शिवन स्मरी स्मृत् शिव महेशान स्वप्रभु परमेश्वर अवद्चिवत्ज्ञोंो दक्षम संबोधय हरी शिवतत्व बल हरु तभु परमेश्वरन शिवन भक्त स्मरी दक्षण कुछ दक्षण संबोधित हेतने ಹರಿರುವಾಚ ಶೃಣು ದಕ್ಷ ತತ್ವತ ತತ್ತ್ವತಃ ಶೃಣು ಮೇ ವಚಃಾದೆ ಹಿತಕರಂ ಮಹಾ ಮಹಾಮಂತ್ರ ಸುಖಪ್ರದಂ ಶ್ರೀಹರಿ ಹೇಳ್ತಾನೆ ದಕ್ಷನತ್ರ ಎಲೆ ದಕ್ಷಿಣೆ ನನ್ನ ಮಾತನ್ನು ಕೇಳು ನಿನಗೆ ಹಿತಕರವಾಗುವಂತಹ ಮಹಾಮಂತ್ರದಂತೆ ಸುಖವನ್ನುಂಟು ಮಾಡುವಂತಹ ಮಾತನ್ನು ಹೇಳ್ತೇನೆ ಕೇಳು ಅವಜ್ಞಾ ಹಿ ಕೃತ ದಕ್ಷ ತ್ವಯಾ ತತ್ವಜಾನದ ಪರಾತ್ಮನಃ ನೀನು ಪರಮಾತ್ಮ ಪರಮೇಶ್ವಂಗ ಶಿವನನ್ನ ಶಿವನನ್ನು ತಿರಸ್ಕರಿಸಿರುವೆ ಅನಾಧರಿಸಿರುವೆ ಅವಜ್ಞಾ ಅವಜ್ಞೆ ತಿರಸ್ಕಾರ ಮಾಡಿದ್ದೆ ನೀನು ಈಶ್ವರ ಅವಜ್ಞೆಯ ಸರ್ವ ಕಾರ್ಯವತಿ ವಿಫಲ ಕೇವಲ ವಿಪತ್ತಿಶ್ಚ ಪದೇ ಪದೇ ಈಶ್ವರನ ತಿರಸ್ಕಾರದಿಂದ ಮಾಡಿದಂಥ ಕಾರ್ಯವೆಲ್ಲವೂ ವ್ಯರ್ಥವಾಗ್ತದೆ ಸಫಲವಾಗುವುದಿಲ್ಲ ಯಾವುದು ಕೂಡ ಎಲ್ಲವೂ ವಿಫಲವಾಗ್ತದೆ ಹಾಗೆ ಅದರೊಟ್ಟಿಗೆ ಪದೇ ಪದೇ ವಿಪತ್ತು ಬರ್ತದೆ ಹೆಜ್ಜೆ ಹೆಜ್ಜೆಗೂ ಏನು ಆಪತ್ತುಗಳು ವಿಪತ್ತುಗಳು ಬರ್ತವೆ ಅಪೂಜ್ಯ ಯತ್ ಪೂಜ್ಯಂತೆ ಪೂಜನೆಯೋ ನ ಪೂಜ್ಯತೆ ತ್ರೀಣಿ ತತ್ರ ಭವಿಷ್ಯಂತ ದಾರಿದ್ರ್ಯಂ ಮರಣ ಭಯಂ ನೋಡಿ ಇದು ಒಳ್ಳೆಯ ಒಂದು ಸುಭಾಷಿತ ಶಿವಪುರಾಣದಲ್ಲಿ ಇರತಕ್ಕಂಥದ್ದು ಅಪೂಜ್ಯಾ ಯತ್ರ ಪೂಜ್ಯಂತೆ ಅಪೂಜ್ಯರಾದವರು ಅಂದರೆ ಪೂಜಿಸಲು ಯೋಗ್ಯರಲ್ಲದವರು ಪೂಜಿತ ಯೋಗ್ಯಾ ಪೂಜ್ಯಾ ಪೂಜಿಸಲು ಯೋಗ್ಯರಾದಂಥವ್ರು ಪೂಜ್ಯರು ಅಪೂಜ್ಯರು ಅಂದರೆ ಪೂಜಿಸಲು ಯೋಗ್ಯರಲ್ಲದವರು ಅಂಥವರನ್ನು ಪೂಜಿಸುವಂಥದ್ದು ಅಪೂಜ್ಯಾ ಎತ್ತರ ಪೂಜ್ಯಂತೆ ಎಲ್ಲಿ ಪೂಜಿಸಲು ಯೋಗ್ಯರಲ್ಲದವರನ್ನು ಪೂಜಿಸ್ತಾರೋ ಪೂಜನೀಯೋ ನ ಪೂಜ್ಯತೆ ಹ್ಞೂ ಪೂಜಿಸಲು ಯೋಗ್ಯರಾದವರನ್ನು ಎಲ್ಲಿ ಪೂಜಿಸುವುದಿಲ್ಲವೋ ಅಯೋಗ್ಯರನ್ನು ಪೂಜಿಸ್ತಾರೋ ಇಲ್ಲಿ ತ್ರೀಣಿ ತತ್ರ ಭವಿಷ್ಯಂತೆ ಅಂತಹ ಏನಾಗ್ತದಂತೆ ಮೂರು ಆಗ್ತದೆ ಅಂತ ಹೇಳ್ತಾರೆ ಯಾವುದೆಲ್ಲ ಖಂಡಿತವಾಗಿಯೂ ಆಗ್ತದೆ ತ್ರೀಣಿ ತತ್ರ ಭವಿಷ್ಯಂತಿ ದಾರಿದ್ರ್ಯಂ ಮರಣಂ ಭಯಂ ಒಂದು ದಾರಿದ್ರ್ಯ ಬಡತನ ಮತ್ತೊಂದು ಮರಣ ಮತ್ತೊಂದು ಭಯ ಹೆದರಿಕೆ ಈ ಮೂರು ಖಂಡಿತ ಬರ್ತವೆ ಅಲ್ಲಿ ಎಲ್ಲಿ ಅಯೋಗ್ಯರನ್ನು ಆಧರಿಸ್ತಾರೋ ಮತ್ತು ಯೋಗ್ಯರನ್ನು ಅನಾದರಿಸ್ತಾರೋ ಅಲ್ಲಿ ಹಾಗೆ ಇದು ಒಳ್ಳೊಂದು ಸುಭಾಷಿತ ಅಪೂಜ್ಯ ಯತ್ರ ಪೂಜನೀಯೋ ನ ಪೂಜ್ಯತೆ ತ್ರೀಣಿ ತತ್ರ ಭವಿಷ್ಯಂತ ದಾರಿದ್ರ್ಯಂ ಮರಣಂ ಭಯಂ ತಸ್ವ್ರಯತ್ನೆಯ ಮಾನನೀಯ ವೃಷಧ್ವಜ ಅಮಾನತ ಅಮಾನ ಮಹದ್ಭಯಮುಪಸ್ಥಿತ ಆದುರಿಂದ ಸರ್ವ್ರಯತ್ನಂದಲೂ ಶಿವನನ್ನು ಪೂಜಿಸಬೇಕು ನೀನು ಶಿವನನ್ನು ಪೂಜಿಸಿ ತಿರಸ್ಕಾರ ಮಾಡಿದ್ರಿಂದ ಮಹಾಭಯವು ಪ್ರಾಪ್ತವಾಗಿದೆ ಮಹದ್ಭಯಂಪಸ್ಥಿತ ಹತ್ತಿರವೇ ಕುಳಿತಿದೆ ಭಯ ಉಪ ಸಮೀಪೆ ಸ್ಥಿತಿ ಸ್ಥಿತವಾಗಿದೆ ಅದ್ಯಾಪಿ ನರ್ ಪ್ರಭೋ ಪ್ರಭವಾಮೆ ದುರ್ನಯನಿವ ಮಾಯಾ ಸತ್ಯ ಮುದೀರ್ಯತೆ ಅಂದರೆ ಈಗಲೂ ಸಹ ನಾವಾರೂ ಈ ಭಯವನ್ನು ತಪ್ಪಿಸಲಾರೆ ನಮಗೆ ಶಕ್ತಿ ಇಲ್ಲ ಅದ್ಯಾಪಿ ನಾವು ವಯಂ ಸರ್ವೇ ಪ್ರಭವ ಪ್ರಭವಾಮಹೇ ಭವತೋ ದುರ್ನಯೇನ ಇವ ನಿನ್ನ ದುರ್ನೀತಿಯಿಂದ ಹೀಗಾಗಿದೆ ಮಾಯಾ ಸತ್ಯ ನಿಜವಾದ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಮಯಾ ಮಾಯಾ ಅಲ್ಲ ಮಾಯಾ ಸತ್ಯ ನಾನು ನನ್ನ ನನ್ನಿಂದ ಸತ್ಯವಾದ್ದೇ ಹೇಳಲ್ಪಡ್ತಾ ಇದೆ ಸತ್ಯವೇ ಹೇಳ್ತಾ ಹೇಳಲ್ಪಡ್ತಾಯಿದೆ ನನ್ನಿಂದ ಅಂತ ಹೇಳ್ತಾನೆ ಮಯ ಸತ್ಯ ಬ್ರಹ್ಮೋವಾಚ ವಿಷ್ಣು ತದ್ವಚನ ಶುತ್ ದಕ್ಷಿಂತಪರೋಭವತ್ ವಿವರ್ಣವದೋ ಭೂತ್ ತೂಷ್ಣೀಮೀತ್ ಭುವಿ ಸ್ಥಿ ಬ್ರಹ್ಮ ಹೇಳ್ತಾನಾಗ ವಿಷ್ಣುವಿನ ಮಾತನ್ನು ಕೇಳಿ ದಕ್ಷಿಣ ತುಂಬ ಚಿಂತೆಗೊಳಗಾದ ವಿಷ್ಣೋ ತದ್ವಚನ ಶುತ್ವ ಆ ಮಾತನ್ನು ಕೇಳಿ ವಿಷ್ಣುವಿನ ದಕ್ಷ ಚಿಂತಪರೋಭವತ್ ಚಿಂತಪರನಾದ ವಿವರ್ಣವದನೋ ಭೂತ್ ವಿವರ್ಣವದನಾದ ಭಯಗುಂಡವನಾಗಿ ಮುಖ ಎಲ್ಲ ಬಿಳಚಿಕೊಂಡಿತು ತೂಷೀಮ ಆಸೀತ್ ಭುವಿಸ್ಥಿ ಹ್ಞೂ ಮಲಿನವಾದ ಮುಖನಾಗಿ ಸುಮ್ಮನೆ ಭೂಮಿಯಲ್ಲಿ ನಿಶ್ಚೇಷ್ಟಿತನಾಗಿ ಕುಳಿತು ಬಿಟ್ಟ ಏತಸ್ ನಂತರ ವೀರಭದ್ರ ಸೈನ್ಯ ಸಮನ್ವಯಿತ ಆಗ ದ್ವರಂ ರುದ್ರಪ್ರೇರಿತೋ ಈ ಮಧ್ಯೆಯಲ್ಲಿ ರುದ್ರ ರುದ್ರನಿಂದ ಪ್ರೇಷಿತನಾದಂತಹ ಕಳಿಸಲ್ಪಟ್ಟಂತಹ ರುದ್ರನಿಂದ ಪ್ರೇರಿತನಾದಂತಹ ಪ್ರೇರಿಸಲ್ಪಟ್ಟಂತ ಪ್ರೇರಣೆಗೊಳಗಾದಂತಹ ವೀರಭದ್ರನು ಗಣನಾಯಕನು ಗಣನಾಯಕನ ಅಂತಹ ಶಿವ ಪ್ರಮಥ ಗಣಗಳ ನಾಯಕನಾದ ಪ್ರಮಥನಶೀಲರಾದ ಗಣಗಳು ಎಲ್ಲರನ್ನು ಮಥನ ಮಾಡಲು ಸಂಹಾರ ಮಾಡಲು ವೀರಭದ್ರ ಅಗಚ್ಚತ್ ಅಧ್ವರಂ ಸೈನ್ಯ ಸಮೇತನಾಗಿ ಸೈನ್ಯ ಸಮನ್ವಿ ಅಗಚ್ಚತ್ ಅಧ್ವರಂ ದಕ್ಷಯಜ್ಞಶಾಲೆಗೆ ಬಂದ ಪೃಷ್ಠೇ ಕೇಚಿತ್ ಸಮ ಯ ಗಗನೆ ಕೇಚಿದಾಗ ದಿಶ್ಚ ವಿಧಿಶಸ್ವೇ ಸಮ ಆ ವೀರಭದ್ರನನ್ನು ಅನುಸರಿಸಿ ಕೆಲವು ಗಣಗಳು ನಡೆದು ಬಂದವು ಪೃಷ್ಟೇ ಕೇಚಿತ್ ಸಮಯತಾ ಹಿಂದಿನಿಂದ ಗಗನೆ ಕೇಚಿದಾಗತಾ ಕೆಲವು ಆಕಾಶದಿಂದ ಹಾರಿ ಬಂದವು ದಿಶಶ್ಚ ವಿಧಿಶ್ ಸರ್ವೇ ಸಮಾವೃತ್ತ ತಾಪರಿ ಹಾಗೆ ಇನ್ನೂ ಮತ್ತೆ ಕೆಲವು ಗಣಗಳು ದಿಕ್ಕು ವಿದಿಕ್ಕುಗಳಿಂದ ಎಲ್ಲ ಕಡೆಗಳಿಂದ ಬಂದವು ವಿದಿಕ್ಕುಗಳು ಅಂದರೆ ಆಗ್ನೇಯ ವಾಯವ್ಯ ನೈಋತ್ಯ ವಾಯವ್ಯ ಈಶಾನ್ಯ ಇವುಗಳಿಗೆ ವಿದಿಕ್ಕುಗಳು ಅಂತ ಹೇಳ್ತಾರೆ ಉಪ ದಿಕ್ಕುಗಳು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಇವುಗಳ ಮಧ್ಯದ ದಿಕ್ಕುಗಳು ಎಲ್ಲ ಕಡೆಯಿಂದ ಬಂದರು ಗಣಗಳು ಸರ್ವಾಜ್ಞಯ ಗಣಾಶೂರ ನಿರ್ಭಯಾ ರುದ್ರವಿಕ್ರಮಾ ಅಸಂಖ್ಯಾ ಸಿಂಹನಾದಾನ್ ವೈ ಗುರುವಂತೋ ವೀರಸತ್ತಮಃ ಶೂರರು ಧೈರ್ಯಶಾಲೆಗಳು ರುದ್ರಂತ ಪರಾಕ್ರಮಿಗಳು ಆದಂತಹ ಆ ರುದ್ರಗಣಗಳು ಶಿವನಾಜ್ಞೆಯಂತೆ ಸಿಂಹನಾದಗಳನ್ನು ಮಾಡುತ್ತಾ ಯಜ್ಞಶಾಲೆಗೆ ಬಂದರು ತೇನ ನಾದೇನ ಮಹತಾನಾಧಿತಂ ಭುವನತ್ರಯಂ ರಜಸಾ ಚಾವೃತ ವ್ಯೋಮ ತಮಸಾ ದಿಶಃ ಗಣಗಳ ಈ ಸಿಂಹನಾದದಿಂದ ಜಗತ್ತೆಲ್ಲೋ ಪ್ರತಿಧ್ವನಿತವಾಯಿತು ಆಕಾಶವನ್ನೆಲ್ಲ ದುರುಳೇ ವ್ಯಾಪಿಸಿತು ಅವರ ಹಾರಾಟದಿಂದ ದಿಕ್ಕುಗಳಲ್ಲಿ ತಮಸು ವ್ಯಾಪಿಸಿ ಕತ್ತಲೆಯಾಯಿತು ಕತ್ತಲೆ ಕವಿಯಿತು ಇವರ ಅಷ್ಟು ಜನ ತುಂಬಿಹೋದರು ಸೂರ್ಯನಿಗೆ ಮರೆಯಾಯಿತು ಆಕಾಶದಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲ ಅಷ್ಟ ದಿಕ್ಕುಗಳಲ್ಲಿ ಕೂಡ ತುಂಬಿ ಈ ಗಣಗಳು ಸಪ್ತದ್ವೀಪ ಕೋಟಿಗಟ್ಟಲೆ ಇದ್ದಾರಲ್ವ ಸಪ್ತದ್ವೀಪಾನ್ವಿತ ಪೃಥ್ವಿ ಶಚಾಲ ಅತಿಭಯಾಕುಲ ಸಶೈಲ ಕಾನನ ತತ್ರ ಚುಕ್ಷುಭು ಸಕಲಾಧಯೋ ಎಲ್ಲ ಅಬ್ದಿಗಳು ಸಪ್ತದ್ವೀಪಗಳೊಡನೆ ಭೂಮಿಯು ಅದುರಿತು ಹ್ಞೂ ಸಪ್ತದ್ವೀಪ ವಸುಂಧರ ಶಾಖ ಶಾಲ್ಮಲಾ ಜಂಬುದ್ವೀಪ ಮೊದಲ ಅಂತ ಸಪ್ತದ್ವೀಪಗಳು ಸಪ್ತದ್ವೀಪಗಳು ಯಾವುವು ಅಂತೇಳಿ ಹೇಳಿದರೆ ಜಂಬುದ್ವೀಪ ಪ್ಲಕ್ಷ ದ್ವೀಪ ಶಾಲ್ಮಲಿದ್ವೀಪ ಕುಶದ್ವೀಪ ಕ್ರೌಂಚ ದ್ವೀಪ ಶಾಖದ್ವೀಪ ಪುಷ್ಕರ ದ್ವೀಪ ಅಂಥೇಳಿ ಏಳು ಸಪ್ತದ್ವೀಪಗಳು ಜಂಬೂ ಪ್ಲಕ್ಷ ಶಾಲ್ಮಲಿ ಕುಶ ಕ್ರೌಂಚ ಶಾಕ ಪುಷ್ಕರ ಹೀಗೆ ಸಪ್ತದ್ವೀಪಾತ್ಮಕವಾದ ಈ ಭೂಮಿ ಪೃಥ್ವಿಯೇ ಅದುರಿತಂತೆ ಕಂಪಿಸಿದಂತೆ ಸಪ್ತದ್ವೀಪ ಅನ್ನೋದ ಪೃಥ್ವಿ ಚಚಾಲ ಚಲಿಸಿತು ಅತಿ ಭಯಾಕುಲ ಅತಿ ಭಯದಿಂದ ಆ ಸಶೈಲ ಕಾನನ ತತ್ರ ಅಲ್ಲಿದ್ದಂತಹ ಪರ್ವತಗಳು ಕಾಡುಗಳು ಎಲ್ಲ ಅವುಗಳಿಂದ ಕುಡಿದಂಥ ಭೂಮಿ ಹ್ಞೂ ಅದುರಿತು ತತ್ರ ಚುಕ್ಷುಬು ಸಕಲಾಬ್ಧಯ ಹಾಗಾಗಿ ಹಾಗೆಯೇ ಅಲ್ಲಿ ಇದ್ದಂತಹ ಎಲ್ಲ ಸಪ್ತಸಾಗರಗಳು ಕೂಡ ಕ್ಷೋಭೆಗೊಂಡವು ಸಮುದ್ರಗಳು ಜಲ ಸಕಲ ಅಬ್ಧಯ ಅಬ್ದಿ ಅಂದರೆ ಸಾಗರ ಸಮುದ್ರ ಸಪ್ತಸಮುದ್ರಗಳು ಕೂಡ ಕ್ಷೋಭೆಗೊಂಡವು ಪ್ರಕ್ಷುಬ್ಧವಾದವು ಈಗ ಸಾಗರ ಅಂತೇಳಿದರೆ ಸಗರ ಪುತ್ರರು ಖನನ ಮಾಡಿ ಉಂಟಾದಂಥದ್ದು ಅಂತೇಳಿ ಸಾಗರ ಅಂತ ಹೆಸರು ಬಂತು ಸಗರಸ ರಾಜ್ಞ ಅಯಂ ಇದು ಸಾಗರ ಹ್ಞೂ ಸಗರನ ಪುತ್ರರು ಅಗದು ಹುಡುಕಿದ್ದು ಹ್ಞೂ ಯಾರು ಸಗರ ಹೋದವ ಏನಾದ ಅಂತೇಳಿ ಹುಡುಕಿದ್ದು ಸಗರ ಭಸ್ಮಾಗಿ ಹೋಗಿದ್ದ ಇಲ್ಲಿ ಕಪಿಲ ಆಶ್ರಮದಲ್ಲಿ ಪಾತಾಳದಲ್ಲಿ ಇಂದ್ರನ ಅಲ್ಲ ಸಗರ ಮುನಿ ಅಶ್ವಮೇಧ ಅಶ್ವಮೇಧದ ಕುದುರೆ ಎಲ್ಲಿತ್ತು ಪಾತಾಳಕ್ಕೆ ಹೋಗಿ ಪಾತಾಳದಲ್ಲಿ ಅಡಗಿಸಿಟ್ಟಿದ್ದ ಇಂದ್ರ ಒಬ್ಬ ಮುನಿಯ ಆಶ್ರಮದಲ್ಲಿತ್ತು ಅಲ್ಲಿ ಹೋದ ಹೋದಾಗ ಆ ಮುನಿಯ ಕೋಪಕ್ಕೆ ತುತ್ತಾಗಿ ಭಸ್ಮ ಹೊಂದುತ್ತಾನೆ ಆಮೇಲೆ ಅವನನ್ನು ಹುಡುಕುತ್ತಾ ಅವನ ಭೂಮಿಯನ್ನೆಲ್ಲ ಅಗೆದರು ಎಲ್ಲ ಕಡೆ ಹಾಗೇ ಹೊಂಡಗಳು ಮಹಾ ಬಹಳ ಉತ್ಖನನ ಮಾಡಿದಂಥದ್ದು ಹಾಗೆ ಅದು ಸಾಗರ ಅಂತೇಳಿ ಅನಿಸ್ಕೊಂಡಿತ್ತು ಅಂತೇಳಿ ಸಾಗರಸ್ರ ಅಂತೇಳಿ ಹಾಗೆ ಅದಕ್ಕೆ ಅದು ಸಪ್ತವಿಧವಾದದ್ದು ಲವಣ ಕ್ಷೀರಸಂಜ್ಞ ಘತೋದೋ ದಿ ಸಂಜಕ ಸುರೋದೇಕ್ಷುರಸೋದೌ ಸ್ವಾದುದ ಸಪ್ತಮೋ ಭದ್ರಿ ಚರ ಸಾಗ ಖ್ಯಾತ ಪುಷ್ಕರಿಣ್ಯಶ್ ಶೃತ ಅಂತೇಳಿ ಅಗ್ನಿಪುರಾಣದಲ್ಲಿ ಬರ್ತದೆ ಸಪ್ತಸಾಗರಗಳು ಲವಣಸಮುದ್ರ ಕ್ಷೀರಸಮುದ್ರ ಘೃತ ಸಮುದ್ರ ಸಮುದ್ರ ತುಪ್ಪದ್ದು ದಧಿ ಸಮುದ್ರ ಮೊಸರಿಂದು ಸುರಾಸಮುದ್ರ ಆಮೇಲೆ ಅಂದರೆ ಸುರೆ ಮದ್ಯ ಸುರೋದ ಆಮೇಲೆ ಇಕ್ಷು ಸಮುದ್ರ ಅಂದರೆ ಕಬ್ಬಿನ ರಸದ್ದು ಆಮೇಲೆ ಸ್ವಾದೂದ ಸ್ವಾದ ಅಂದರೆ ರಸಭರಿತವಾದ ರುಚಿ ಫಡ್ರಸೋಪಯುತವಾದಂತಹ ರ ರಸದನ್ನು ಕೂಡ ಸಮುದ್ರ ಹೀಗೆ ಏಳು ಸಾಗರಗಳು ಅಂಥೇಳಿ ಹೇಳ್ತಾರೆ ಅಗ್ನಿ ಪುರಾಣದಲ್ಲಿ ವಹನಿ ಪುರಾಣದಲ್ಲಿ ಹೀಗೆ ಅಂತಹ ಅವುಗಳೆಲ್ಲವೂ ಪ್ರಕ್ಷುಬ್ಧಗೊಂಡವು ಏತಂಚ ತತ್ ಸೈನ್ಯಂ ಲೋಕಕ್ಷಯಕರ ಮಹತ್ ದೃಷ್ಟ್ವಾ ವಿಸ್ಮಿತ ಸರ್ವೇ ಬಭೂರಮರಾಧಯೋ ಈ ರೀತಿಯಾಗಿ ಲೋಕ ನಾಶವನ್ನು ಮಾಡತಕ್ಕಂಥ ವೀರಭದ್ರನ ಮಹಾಸೈನ್ಯವು ಯಜ್ಞಶಾಲೆಯ ಬೆಳಿಗ್ಗೆ ಬಂತು ಅದನ್ನು ನೋಡಿ ದೇವತೆಗಳು ಮುಂತಾದವರು ಎಲ್ಲರೂ ಕೂಡ ಭಯಗೊಂಡರು ಸೈನ್ಯ ಉದ್ಯೋಗ ಮಥಾ ಲೋಕ್ಯ ದಕ್ಷಾತ್ಮುಖ ಮುಖಾಕುಲ ದಂಡವತ್ಪತಿತೋ ವಿಷ್ಣು ಸಕಲತ್ರೋಭ್ಯಭಾಷತ ಆ ರೀತಿಯಾಗಿ ಶಿವಸೈನ್ಯಗಳ ಸಂಭ್ರಮವನ್ನು ನೋಡಿ ದಕ್ಷನು ಮುಖದಿಂದ ರಕ್ತವನ್ನು ಕಾರುತ್ತಾ ಪರಿವಾರದೊಡನೆ ದಂಡದಂತೆ ವಿಷ್ಣುವಿನ ಕಾಲಿಗೆ ಬಿದ್ದು ಹೀಗೆ ಹೇಳಿದ ಹ್ಞೂ ಭವ್ಬಲವ ಮಯ ಯಜ್ಞ ಪ್ರಾರಂಭ ಮಹಾನ್ ಭವದ್ಬಲೇನೈವ ಮಯ ಯಜ್ಞ ಪ್ರಾರಂಭಿತ ಮಹಾನ್ ಸತ್ಕರ್ಮಸಿದ್ಧೇ ವಿಷ್ಣು ಪ್ರಮಣ ತ್ಹಾಪ್ರಭೋ ಓ ವಿಷ್ಣುವೆ ನಿನ್ನ ಬಲದಿಂದಲೇ ನಾನು ಈ ಮಹಾಯಜ್ಞವನ್ನು ಪ್ರಾರಂಭಿಸಿದೆ ಈ ಕರ್ಮವನ್ನು ನೀನೇ ಸಿದ್ಧಿಸುವಂತೆ ರಕ್ಷಿಸಬೇಕು ಯಾಕೆ ಪ್ರಮಾಣವು ವಿಷ್ಣು ತ್ಮ ಕರ್ಮಣಾಂ ಸಾಕ್ಷಿ ಯಜ್ಞಾಂ ಪ್ರತಿಪಾಲಕಃ ಧರ್ಮಸ್ ವೇದಗರ್ಭಸ ಬ್ರಹ್ಮಣಸ್ತು ಮಹಾಪ್ರಭೋ ಓ ವಿಷ್ಣುವೇ ನೀನು ಕರ್ಮಗಳಿಗೆ ಸಾಕ್ಷಿಯು ಯಜ್ಞಗಳನ್ನು ಕಾಪಾಡುವನು ಧರ್ಮವನ್ನು ವೇದಮೂರ್ತಿಯಾದ ಬ್ರಹ್ಮನನು ನೀನೇ ರಕ್ಷಿಸುವನು ತಸ್ಮಾದ್ರಕ್ಷಾ ವಿಧಾನ ಯಾ ಯಜ್ಞ ಸ್ವ್ಯ ಮಮ ಪ್ರಭು ತ್ವದನ್ಯ ಕಸಮರ್ಥೋಪಿ ಯತಸ್ತಂ ಸಕಲ ಪ್ರಭು ಆದ್ದರಿಂದ ಓ ಸ್ವಾಮಿಯೇ ನೀನು ಯಜ್ಞವನ್ನು ರಕ್ಷಿಸಬೇಕು ನಿನ್ನವರು ನಿನ್ಯಾರು ರಕ್ಷಿಸಲಾರು ನೀನೇ ಪರಮೇಶ್ವರ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ ದಕ್ಷ ವಚನ ಶ್ರುತ್ ವಿಷ್ಣು ದೀನತರಂ ತದಾ ಅವೋ ಜ್ಬೋಧಸ್ತಂ ವೈ ಶಿವತತ್ವಪರ ಮುಖಂ ಬ್ರಹ್ಮ ಹೇಳ್ತಾನೆ ದಕ್ಷನ ದೀನವಾದ ಮಾತನ್ನ ಕೇಳಿ ಹರಿವು ಶಿವತತ್ವವನ್ನು ಧೈರ್ಯದೇವ ಮೂಢನಾದಿ ದಕ್ಷಣನನ್ನು ಕುರಿತು ಹೀಗೆ ಉಪದೇಶ ಮಾಡ್ತಾನೆ ವಿಷ್ಣುವಾಚ ಮಯ ರಕ್ಷ ವಿಧಾತವ್ಯಾ ತವ ಯಜ್ಞ ದಕ್ಷ ಮೈ ಖ್ಯಾತ ಮಮ್ಮ ಪಣಸತ್ಯೋ ಧರ್ಮಸ್ರಿಪಾಲ ಇರೈ ದಕ್ಷಣೆ ನಿನ್ನ ಯಜ್ಞವನ್ನು ನಿನ್ನ ಯಜ್ಞವನ್ನು ನಾನು ರಕ್ಷಿಸಬೇಕಾದ ಅಂತ ಹೇಳಿ ಮಾಡಿದಂತಹ ನನ್ನ ಪ್ರತಿಞೆಯು ಸತ್ಯವಾದ್ದು ತತ್ಸತ್ಯಂತ ತ್ವಕ್ಕಂಥ ವಿ ವ್ಯ ವ್ಯತಿಕ್ರಮ ವಚ್ಮ್ಯಹಂ ದಕ್ಷ ಕ್ರೂರಬು ತ್ಯಜಾಧುನಾಂ ನೀನು ಹೇಳಿದ ಮಾತು ಸತ್ಯವಾದು ಆದರೆ ಪ್ರಕೃತ ಆ ಕಾಲವು ಮೀರಿ ಹೋಗಿದೆ ಎರೆ ದಕ್ಷಣೆ ಈಗ ನಿನ್ನ ಕ್ರೂರಬುದ್ಧಿಯನ್ನು ಬಿಟ್ಟು ನಾನು ಹೇಳುವುದನ್ನು ಗಮನ ಬಿಟ್ಟು ಕೇಳು ನೈಮಿಷೇ ಅನಿಮಿಷಕ್ಷೇತ್ರ ಯಜ್ಜಾತು ವೃತ್ತಮದ್ಭುತ ತತ್ಕಿಂ ನಮರ್ಯತೆ ದಕ್ಷ ವಿಸ್ಮೃತಃನಾ ದೈವಕ್ಷೇತ್ರವಾದಂತಹ ನೈಮಿಷಾರಣ್ಯದಲ್ಲಿ ನಡೆದ ವೃತ್ತಾಂತವನ್ನು ಸ್ಮರಿಸು ದು ಆ ವೃತ್ತಾಂತವನ್ನು ಮರೆತು ಬಿಟ್ಟಿಯೇನು ರುದ್ರಕೋಪಾಚಕೋ ಹ್ಯತ್ರ ಸಾಮರ್ಥೋ ರಕ್ಷಣೆ ತವ ನಯಸ್ಯಾ ದಕ್ಷ ಯಸ್ತ ರಕ್ಷತೆ ದುರ್ಮತಿ ರುದ್ರನ ಕೋಪ ಇಂದ ನಿನ್ನನ್ನು ರಕ್ಷಿಸುವೋರು ಯಾರು ಯಾರೂ ಇಲ್ಲ ದುಷ್ಟ ನಿನ್ನನ್ನು ರಕ್ಷಿಸಬೇಕೆಂದು ಯಾವನಿಗೂ ಅಭಿಪ್ರಾಯವಿಲ್ಲ ಕಿಂಕರ್ಮಿಮಕರ್ಮೇರಿ ಪಶ್ಯಸಿ ದುರ್ಮತೆ ಸಮರ್ಥಂ ಕೇವಲ ಕರ್ಮ ಭವಿಷ್ಯತಿ ಸರ್ವ ಸತ್ಕರ್ಮ ಯಾವುದು ದುಃಖರ್ಮ ಯಾವುದು ಅಂದರೆ ನೀನು ವಿಮರ್ಶಿಸಲಿಲ್ಲ ಬರಿಯ ಕರ್ಮವು ಅಮಂಗಳವನ್ನು ಹೋಗಲಾಡಿಸಲಾರದು ಸಮ ಕೇವಲ ಕರ್ಮ ನ ಭವಿಷ್ಯತಿ ಸಮರ್ಥವಾಗುವುದಿಲ್ಲ ಕೇವಲ ಕರ್ಮ ಅಕರ್ಮ ಯಾವುದು ಸಕರ್ಮ ಸತ್ಕರ್ಮ ಯಾವುದು ದುಷ್ಕರ್ಮ ಯಾವುದು ಅಂತೇಳಿ ನೋಡಬೇಕಾಗ್ತದೆ ವಿಮರ್ಶಿಸಬೇಕಾಗ್ತದೆ ಕೇವಲ ಕರ್ಮ ಸಾಕಾಗುವುದಿಲ್ಲ ಅದು ಸತ್ಕರ್ಮವಾಗಿರಬೇಕು ಅಂತೇಳಿ ನಮ್ಮ ರಕ್ಷಣೆ ಆಗಬೇಕಿದ್ರೆ ಸುಕರ್ಮವಿಧ್ಯ ಸಮರ್ಥತ್ವೇನ ಜಾಯತೆ ನ ಕರ್ಮಣೋ ದಾತ ಶಂಭವೇದಿ ಈಶ್ವರಂ ವಿನಾ ಯಾವ ಕರ್ಮವು ಸಮರ್ಥವಾಗಿ ಮಂಗಳವನ್ನು ಉಂಟು ಮಾಡುವುದು ಅದು ಸುಕರ್ಮ ಒಳ್ಳೆಯದು. ಶಂಕರನೊಬ್ಬನೇ ಕರ್ಮಕ್ಕೆ ಫಲವನ್ನು ಕೊಡುವನು ಅವನನ್ನು ನಿರ್ಲಕ್ಷಿಸಿದರೆ ಮಂಗಳವೊ ಎಂದಿಗೂ ಆಗಲಾರದು ಇನ್ನೊಬ್ಬ ಇನ್ನೊಬ್ಬನು ಮಂಗಳವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಶ್ವರಸ್ಥೋಭಕ್ತಿ ಆ ಶಾಂತಸ್ತದ್ಗತಮಾನಸಃ ಕರ್ಮಣೋಹಿ ಫಲಂ ತಸ್ಯ ಪ್ರಯತ್ ಸದಾ ಶಿವ ಆ ಶಂಕರನನ್ನು ಭಕ್ತಿಯಿಂದಲೂ ಶಾಂತಿಯಿಂದಲೂ ಯಾವನ್ನು ಅರ್ಚಿಸ್ತಾನೋ ಅವನಿಗೆ ಮಂಗಳ ರೂಪನಾದ ಶಂಕರನು ಕರ್ಮ ಫಲವನ್ನು ಕೇವಲ ಜ್ಞಾನಮಾಶ್ರಿತ್ಯರೀಶ್ವರ ಪರ ಜನಾರಯಂತೆ ಚ ಗಂತೆ ಕಲ್ಪಕೋಟಿ ಶತಾ ಚ ಕೇವಲ ಜ್ಞಾನವನ್ನೇ ಆಶ್ರಯಿಸಿ ಕರ್ಮವನ್ನು ಆಶ್ರಯಿಸದೆ ಈಶ್ವರನೇ ಇಲ್ಲವೆಂದು ಹೇಳತಕ್ಕಂಥ ಜನಗಳು ನರಕವನ್ನು ಪಡೀತಾರೆ ಕಲ್ಪಕೋಟಿಗಳಾದರೂ ಅವರಿಗೆ ಮುಕ್ತಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಪುನಃ ಕರ್ಮಮಯ್ ಪಾಶೈರ್ಬದ್ವಾ ಜನ್ಮನೇ ಜನ್ಮನಿ ನಿರಯೇಶು ಪ್ರಪಚ್ಯಂತೆ ಕೇವಲ ಕರ್ಮರೂಪಿಣ ಅವರು ತಿರುಗಿ ಪ್ರತಿ ಜನ್ಮಗಳಲ್ಲಿಯೂ ಕರ್ಮರೂಪವಾದಂತಹ ಪಾಷೆಯನ್ನು ಬಂಧಿಸಲ್ಪಟ್ಟವರಾಗಿ ಪುನಃ ಪುನಃ ನರಕದಲ್ಲಿ ದುಃಖವನ್ನು ಅನುಭವಿಸುತ್ತಾರೆ ಅಯಂ ರುದ್ರಗಣಾಧೀಶೋ ವೀರಭದ್ರೋ ಹರಿಮರ್ದನ ರುದ್ರಕೋಪ್ನಿಸಂಭೂತ ಸಮಯಾತೋಧ್ವರಾಂಗಣೆ ಈ ಶಿವಗಣಗಳಿಗೆ ನಾಯಕನಾಗಿ ಬಂದಿರುವ ವೀರಭದ್ರನು ಶಿವನ ಕೋಪಾಗ್ನಿಂದ ಜನಿಸಿದ್ದಾನೆ ಇವನು ಶತ್ರುಗಳನ್ನೆಲ್ಲ ಸದೆಬಡಿಯಿತಾನೆ ನಾಶ ಮಾಡ್ತಾನೆ ನೀನು ಯಜ್ಞನಾಶಕ್ಕಾಗಿ ನಿನ್ನ ಯಜ್ಞನಾಶಕ್ಕಾಗಿ ಇಲ್ಲಿಗವನು ಬಂದಿದ್ದಾನೆ ಅಯಮಸ್ಮದ್ವಿನಾಶಾರ್ಥ ಆಗತ ವಸ್ತಿನ ಸಂಶಯ ಅಶಕ್ಯಮಸ್ತು ವಸ್ತುತ ಈ ವೀರಭದ್ರನು ನಮ್ಮ ನಾಶಕ್ಕಾಗಿ ಬಂದಿದ್ದಾನೆ ಇದರಲ್ಲಿ ಸಂಶಯವಿಲ್ಲ ಇವನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಪ್ರಜ್ವಾಲ್ವಾ ಪ್ರಜ್ವಾಲ್ನ ಸರ್ವಾನ್ ಧ್ರುವಮೇವ ಮಹಾಪ್ರಭು ತತಃ ಪ್ರಶಾಂತಹೃದಯೋ ಭವಿಷ್ಯನ ಸಂಶಯ ಮಹಾಪ್ರಭುವಾದ ರುದ್ರನು ಈ ವೀರಭದ್ರದ ಮೂಲಕ ನಮ್ಮನ್ನೆಲ್ಲ ದಹಿಸಿ ಆಮೇಲೆ ಶಾಂತನಾಗ್ತಾನೆ ಶ್ರೀಮಹಾದ ಶಪಥಂ ಸಮಲ್ಲ ಭ್ರಮಾನ್ ಮಯ ಯತ ತತಃ ಪ್ರಾಪ್ಯ ದುಃಖಂ ತ್ಯಾ ಮಹಾದೇವರ ಪ್ರತಿಜ್ಞೆಯನ್ನು ಮೀರಿ ನಾನೂ ಸಹ ಭ್ರಾಂತಿಯನ್ನು ನಿನ್ನ ಯಜ್ಞದಲ್ಲಿದ್ದೇನು ಆದ ಕಾರಣ ನಾನು ನಿನ್ನೊಡನೆ ದುಃಖವನ್ನು ಅನುಭವಿಸಬೇಕಾಗಿ ಬಂದಿದೆ ಶಕ್ತಿರ್ಮತು ನಾಸ್ತಿಯೇವ ದಕ್ಷೈ ತನ್ ದಕ್ಷಾದ್ಯೈ ನಿವಾರಣೆ ಶವಥೋಲ್ಲಂಘನ ದೇವ ಶಿವದ್ರೋಹಿ ಯಥೋ ಸ್ನೇಹಂ ಎಲೆಯ ದಕ್ಷಿಣೆ ಶಕ್ತಿಯೇ ಇಲ್ಲ ದಕ್ಷ ಅಧ್ಯ ಏತತ್ತು ನಿವಾರಣೆ ದಕ್ಷಾದ್ಯೈ ನಿವಾರಣೆ ಇವತ್ತು ಅಧ್ಯ ಏತತ್ ನಿವಾರಣೆ ಇವನನ್ನು ನಿವಾರಿಸುವುದಕ್ಕೆ ಈ ಒಂದು ಭಯವನ್ನು ನಿವಾರಿಸಲಿಕ್ಕೆ ನನ್ನಿಂದ ಸಾಧ್ಯ ಇರ ಶಕ್ತಿ ಇಲ್ಲ ಈಗ ಶಿವಪ್ರತಿಜ್ಞೆಯನ್ನು ಮೀರಿದ ಕಾರಣ ನಾನು ಶಿವದ್ವೇಷಿಯಾಗಿಬಿಟ್ಟೆ ಕಾಲತ್ರಯಪಿನಯತೋ ಮಹೇಶದ್ರೋಹಿಣಾಂ ಸುಖಂ ತಥೋವಶ್ಯಂ ಮಯ ಪ್ರಾಪ್ತು ದುಃಖಮಧ್ಯತ್ವೆಯ ಶಿವದ್ರೋಹಿಗಳಿಗೆ ಮೂರು ಕಾಲದಲ್ಲಿಯೂ ಭಯ ಅಂದರೆ ಸುಖವಿಲ್ಲ ಆದ ಕಾರಣವೇ ನಿನ್ನೊಡನೆ ನನಗೂ ಮಹಾ ಬಂದಿದೆ ಸುದರ್ಶನಾಭಿಧಂ ಚಕ್ರಮೇತಸ್ಮಿನ್ನ ಲಗಿಷ್ಯತಿ ಶೈವಚಕ್ರಮಿಧ ಯಸ್ಮ್ದಶೈವ ಅಶೈವ ಲಯಕಾರಣ ನನ್ನ ಸುದರ್ಶನ ಚಕ್ರವು ಈ ಶಿವಗಣಗಳ ಮೇಲೆ ನಡೆಯಲಾರದು ಇಲ್ಲಿಗೆ ಶೈವಚಕ್ರವು ಬಂದಿದೆ ಶಿವ ದ್ವೇಷಿಗಳನ್ನು ಮಾತ್ರ ಸಂಹರಿಸುವುದು ಶೈವರನ್ನು ಈ ಚಕ್ರವು ಸಂಹರಿಸಲಾರದು ವಿನಾಪಿ ವೀರಭದ್ರಣ ನಾಮಹಿತ ಚಕ್ರಮೈರಂ ಹತ್ವಾಗಮಿಷ್ಯತ್ಯಧುನಾ ಸತ್ವರಂ ಹರಸನ್ನಿಧ ವೀರಭದ್ರನು ಇಲ್ಲದಿದ್ದರೂ ಈ ಶೈವಚಕ್ರವು ನಮ್ಮನ್ನೆಲ್ಲ ಸಂಹರಿಸಿ ಶಿವನ ಬಳಿಗೆ ತೆರಳುತ್ತದೆ ಶೈವಂ ಶಪದ ಉಲ್ಲಂಘ್ಯ ಸ್ಥಿತಮ್ ಚಕ್ರಮೀದೃಶಂ ಅಸ್ ಅಸಂಹತ್ಯೈವ ಸಹಸಾ ಕೃಪೆಯೈವ ಸ್ಥಿರಂ ಪರಂ ಶಿವ ಪ್ರತಿಜ್ಞೆನೆ ಮೀರಿ ನಿಂತಿರುವುದು ನನ್ನನ್ನು ಈ ಶೈವಚಕ್ರವು ಶಿಕ್ಷಿಸದೆ ಕೃಪೆಯಿಂದ ಬಿಟ್ಟು ಹೋಗುವುದಿಲ್ಲ ಶಿಕ್ಷಿಸಿಯೇ ಅಧಃ ಪರಮಿಧಂ ಚಕ್ರಮಿ ಸ್ಥಾಸ್ತಿ ನಾ ಧ್ರುವಂ ಗಮಿಷ್ಯತಿ ಅದು ನಾ ಶೀಘ್ರಂ ಜ್ವಾಲಾಮಾಲ ಸಮುಲಂ ಮುಂದೆಯೂ ಸಹ ಇಲ್ಲಿ ನಿಲ್ಲುವುದಿಲ್ಲ ಜ್ವಾಲೆಯಿಂದ ಜೋಡಿಸುತ್ತೆ ಅವರು ಈ ಚಕ್ರವು ಸ್ವಲ್ಪ ಕಾಲದಲ್ಲಿ ಶಿವನ ಬಳಿಗೆ ತೆರಳುತ್ತೆ ಕೆಲಸ ಆಗಿ ತನ್ನ ಕೆಲಸ ಮಾಡಿ ವೀರಭದ್ರ ಪೂಜಿತೋಪಿ ಶೀಘ್ರ ಮಹಾಕ್ರೋಧ ಸಮಾಕ್ರಾಂತೋ ನಾ ಆಸ್ಮಾನ್ ಈ ವೀರಭದ್ರನನ್ನು ನಾವು ಭಕ್ತಿಯಿಂದ ಅರ್ಚಿಸಿದರೂ ಮಹಾಕೋಪ ಉಳ್ಳುವ ಅವನು ನಮ್ಮನ್ನು ರಕ್ಷಿಸುವುದಿಲ್ಲ ಈಗಾಗಲೇ ನಡೆದಿರುವ ಘಟನೆಗೆ ಪ್ರತೀಕಾರ ಮಾಡಿಯೇ ಹೋಗ್ತಾನೆ ಅವನು ಅವನನ್ನು ಮೆಚ್ಚಿಸಿದರೆ ಸಾಕಾಗುವುದಿಲ್ಲ ಯಾಕಂದರೆ ಪರಮೇಶ್ವರನ ಆಜ್ಞೆ ಆಗಿದೆ ಅಖಾಂಡ ಪ್ರ ಅಖಾಂಡ ಪ್ರಳಯೋಸ್ಮಕಾ ದಿ ಹಾ ಹಾ ಹಾ ಹಾ ಹಾ ಬತ ತವೆ ಇಂ ಅಯೋ ಕಷ್ಟ ಕಷ್ಟ ನಮಗೀಗ ಅಕಾ ಅಕಾಲದಲ್ಲಿ ಪ್ರಳಯವು ಬಂದಿರುದು ನಮಗೂ ನಿನಗೂ ನಾಶವೂ ಬಂದದಗಿರುವುದು ಶರಣ್ಯೋಸ್ಕಮ ನಾಸ್ತಿಯವೇ ಜಗತ್ಜೆ ಶಂಕರ ಲೋಕೇ ಈಶ್ವರಣ್ಯೋ ಕಶ್ ಶರಣ್ಯೋ ಭವಿಷ್ಯತಿ ಮೂರು ಲೋಕಗಳನ್ನು ಮೂರು ಲೋಕಗಳಲ್ಲಿ ನಮ್ಮನ್ನು ರಕ್ಷಿಸುವರು ಯಾರೂ ಇಲ್ಲವಲ್ಲ ಶಂಕರ ದ್ರೋಹಿಯನ್ನು ಯಾರು ರಕ್ಷಿಸಲಾರಲ್ಲ ತನು ನಾಶೇಪಿ ಸಂಪ್ರಾಪ್ಯಾಸ್ತೈಶಾ ಯಮಯಾತನಾ ಸ ನೈವ ಶಕ್ಯತೆ ಸೋಡು ಬಹು ದುಃಖ ಪ್ರದಾಯಿಣೀ ಮರಣವನ್ನು ಹೊಂದಿದ ಮೇಲೂ ಶಿವದ್ರೋಹಿಗಳು ಮಹಾ ನರಕಯಾತನೆಯನ್ನು ಅನುಭವಿಸಲೇಬೇಕು ಆ ಯಾತ್ರೆಗಳು ತುಂಬ ದುಃಖವನ್ನುಂಟು ಮಾಡ್ತವೆ ಅವುಗಳನ್ನು ಸಹಿಸುವುದಕ್ಕೆ ಸಾಧ್ಯವಾಗಿದೆ ಶಿವದ್ರೋಹಿಣಮಾಲೋಕ್ಯ ದೃಷ್ಟವಂತೋ ಯಮಸ್ವಯಂ ತಪ್ತ ತೈಲ ಕಟಾಹೇಶು ಪಾತಯತ್ ಪಾತಯತ್ವ ನಾನಥ ತಿಳುವಳಿಕೆ ಇದ್ದು ಜನರನ್ನು ಯಮನು ತಾನೇ ಕಾಸಿದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕ್ತಾನೆ ಅವನ ಗಣಗಳಲ್ಲೂ ಅವನೇ ಹಾಕ್ತಾನೆ ಗಂತು ಮೇವಾಹ ಉದ್ಯುಕ್ತಂ ಸರ್ವಥಾ ಶಪಥೋತ್ತರಂ ತಥಾಪಿ ನಗತ ಶೀಘ್ರಂ ದುಷ್ಟ ಸಂಸರ್ಗ ಪಾಪಥ ಈಶ್ವರನ ಶಪಥ ಅಥವಾ ಆಕಾಶವಾಣಿಯನ್ನು ಕೇಳಿದೊಡನೆ ನಾನು ಇಲ್ಲಿನ ಹೊರಲು ಉದ್ಯುಕ್ತನಾಗಿದ್ದೆ ಹಾಗಿದ್ದರೂ ದುಷ್ಟರ ಸಹವಾಸದೋಷಿಯನ್ನು ತಿರುಗಿ ಇಲ್ಲಿಯೇ ಇರಲಿಕ್ಕೆ ಮನಸ್ಸು ಹುಟ್ಟಿತು ಆಗಲೇ ಹೇಳಿದ್ದು ಆಕಾಶವಾಣಿ ಹೇಳಿತು ದಕ್ಷಿಣದ ಬಿಟ್ಟು ಉಳಿದವರೆಲ್ಲ ಹೋಗಿ ಅಂತೇಳಿ ಆದರೂ ನನಗೆ ಹೋಗಲಿಕ್ಕೆ ಮನಸ್ಸಾಗಲಿಲ್ಲ ಏನು ನನಗೇನು ಹಾಳ ನಾಶವಾಗುವ ಕಾಲ ಬಂದಿದೆ ಅದಕ್ಕಾಗಿ ಕೆಟ್ಟಬುದ್ಧಿ ಯದ್ಯ ಕ್ರಿಯೆ ಅಸ್ಮಿ ಪಲಾಯನ ಇತ ಶಾನ್ ಆಕರ್ಷಕಃ ಶಸ್ತ್ರೈ ರಸ್ಮಾನ್ ಈಗ ನಾವು ಇಲ್ಲಿಂದ ಓಡಿದರೂ ಕಷ್ಟ ವೀರಭದ್ರನು ನಮ್ಮನ್ನು ಶಸ್ತ್ರಗಳಿಂದ ಹಿಂದೆಳಿತಾನೆ ಸ್ವರ್ಗೇ ವ ಭುವ ಪಾತೇ ಯತ್ರಿವೀರಭದ್ರಶಸ್ತ್ರ ಗಮನ ನಹಿ ದುರ್ಲಭಂ ಸ್ವರ್ಗದಲ್ಲಿ ಆಗಲಿ ಬಹು ಪಾತಗಳಲ್ಲಿ ಆಗಲಿ ಎಲ್ಲಿಯೂ ವೀರಭದ್ರನಶತ್ರುಗಳಿಗೆ ತಡೆಯಿಲ್ಲ ಅಪ್ರತಿಹತ ಯಾವಂತ ಗಣಸ್ಸಂತೆ ಶ್ರೀರುದ್ರಿಶೂಲಿನ ತಾವತಾಂಶ ಶಕ್ತಿರೇ ತಾದೃಶಿಧ್ರೂವಾಂ ರುದ್ರನ ಎಲ್ಲ ಗಣಗಳಿಗೂ ವೀರಭದ್ರನಿಗಿರುವಂತೆ ಶಕ್ತಿ ಇದೆ ಶ್ರೀಕಾಳಭರವ ಕಾಶ್ಯಾಂ ನಖಾಗ್ರೆ ನೈವೀಲಯ ಚಿಚ್ಛೇದ ಪಂಚಮಂ ಬ್ರಹ್ಮಣೋಧ್ರುವಂ ಶ್ರೀ ಕಾಲಭೈರವನು ನಿನ್ ಹಿಂದೆ ಕಾಶಿಯಲ್ಲಿ ಊರಿನ ತುದಿಯಿಂದ ಬ್ರಹ್ಮನ ಐದನೇ ತಲೆಯ ಅನಾಯಾಸವಾಗಿ ಕತ್ತರಿಸಿದ ಇದು ಎಲ್ಲರಿಗೂ ತಿಳಿದ ವಿಷಯ ಏತದುತ್ಮಸ್ಥಿತೋ ವಿಷ್ಣುರತಿತ್ರಸ್ತ ಮುಖಾಂಬುಜಃ ವೀರಭದ್ರೋ ವಿಪ್ರಾಪ ತದಯ ಅಧ್ವರಮಂಟಪಂ ಇಷ್ಟನ್ನು ಹೇಳಿ ವಿಷ್ಣು ಭಯದಿಂದ ಮಲಿನವಾದ ಮುಖವುಳ್ಳುವವನಾಗಿ ಸುಮ್ಮನೆ ನಿಂತ ವಿವರ್ಣ ಎಷ್ಟರಲ್ಲಿ ವೀರಭದ್ರನು ಸಹ ಯಜ್ಞಶಾಲೆಯನ್ನು ಪ್ರವೇಶ ಮಾಡಿದೆ ಏನು ಬೃಹತಿ ಗೋವಿಂದ ಆಗತ ಸೈನ್ಯಸಾಗರಂ ವೀರಭದ್ರೇನ ಸಹಿತ ದದೃಶುಶ್ಚ ಸುರದಯೋ ಆ ವೀರಭದ್ರನ ನೋಡಿದನೇ ಶಿವಗಣಗಳ ಸೈನ್ಯ ಸಾಗರವೇ ಬಂತು ಅದನ್ನು ದೇವತೆಗಳು ವಿಸ್ಮಯದಿಂದ ನೋಡಿದರು ವಿಷ್ಣು ಈ ರೀತಿ ಹೇಳ್ತಾ ಇದ್ದಾಗ ಬಂದಂತಹ ಸೈನ್ಯ ವೀರಭದ್ರನ ಸಹಿಸುವಂತಹ ಸೈನ್ಯವನ್ನು ದೇವತೆಗಳೆಲ್ಲ ನೋಡಿದರು ವಿಸ್ಮಯದಿಂದ ಆಶ್ಚರ್ಯದಿಂದ ಇತಿ ಶ್ರೀ ಶಿವಮಹಾಪುರಾಣೇ ರುದ್ರಸಂಹಿಂ ಸತೀ ಖಂಡೇ ಪಂಚತ್ರಾಯ ಇಲ್ಲಿಗೆ ಶಿವಪುರಾಣದ ರುದ್ರಸಮಿತಿಯಲ್ಲಿನ ಸತಿಖಂಡದಲ್ಲಿ ಮೂವತ್ತೈದನೇ ಅಧ್ಯಾಯ ಮುಗಿಯಿತು ಎರಡನೇದಾದಂಥ ರುದ್ರ ಸಮಿತಿಯಲ್ಲಿ ಎರಡನೇದಾದ ಸತೀಖಂಡದಲ್ಲಿ ವೀರಭದ್ರಾಗಮನ ಎನ್ನತಕ್ಕಂತಹ ಅದರ ವರ್ಣನೆ ಎನ್ನು ಮೂವತ್ತೈದನೇ ಅಧ್ಯಾಯ ಮುಗಿಯಿತು ಅಥವಾ ವಿಷ್ಣುವಿನ ಅಸಹಾಯಕತೆಯ ವರ್ಣನೆ ಎಂಬಂತಹ ಮೂವತ್ತೈದನೇ ಅಧ್ಯಾಯ ಇಲ್ಲಿಗೆ ಮುಗಿಯಿತು ಇನ್ನು ಮೂವತ್ತಾರನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಿವಾರ್ಪಿತಮಸ್ತು ಓಂ ತತ್ಸತ್ತು